ಅಂತಂದ್ರೆ ಮಾಡೋದಿದೆ ನನಗೆ ದೇವರ ರಕ್ಷಣೆ ಬೇಕಾಗಿದೆ ನಾನು ದೇವರಿಗೆ ಕೇಳಿದೆ ಭಗವಂತ ನನಗೆ ರಕ್ಷಣೆ ಮಾಡುವಂತ ಸುಮ್ಮನೆ ಇದನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಈ ಏಕವಚನ ಬಹುಚನಗಳ ಸ್ವಾರಸ್ಥವನ್ನು ಗಮನಿಸುವುದಕ್ಕೆ ಹೇಳ್ತಾ ಇದ್ದೇನೆ ದೇವರು ಅಭಿನ್ನ ಸಿದ್ಧ ವಿಷಯ ಭಗವಂತನಿಗೆ ರಕ್ಷಣೆ ಮಾಡುವಂತ ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವ ಭಗವಂತನಿಗೆ ಒಬ್ಬ ಭಗವಂತನಿಗೆ ಕೇಳಿದೆ ಎಂತಿಟ್ಟುಕೊಳ್ಳಿ ಜಯನಗರದಲ್ಲಿ ಒಂದು ಭಗವಂತ ಇದ್ದಾನೆ ಬಸವನಗುಡಿಯಲ್ಲಿಯೂ ಭಗವಂತ ಇದ್ದಾನೆ ಜೆ ಪಿ ನಗರದಲ್ಲಿಯೂ ಇದ್ದಾನೆ ಯಶವಂತಪುರದಲ್ಲಿದ್ದಾನೆ ಯಲಂಕಾದೊಳಗಿದ್ದಾನೆ ಮಲ್ಲೇಶ್ವರ ರಾಘಾ ಜನಗರ ಎಲ್ಲದರೊಳಗೂ ಭಗವಂತನ ರೂಪಗಳಿವೆ ಒಂದೊಂದು ಮನೆಯಲ್ಲಿಯೂ ಇದ್ದಾನೆ ಒಂದೊಂದು ರೋಡಿಗೂ ಇದ್ದಾನೆ ಒಂದೊಂದು ವಾಹನದೊಳಗೂ ಇದ್ದಾನೆ ಒಬ್ಬೊಬ್ಬ ವ್ಯಕ್ತಿಯೊಳಗೂ ಇದ್ದಾನೆ ಎಲ್ಲ ಕಡೆಗೆ ದೇವರಿದ್ದಾನೆ ಈಗ ನಾನು ಜಯನಗರದಲ್ಲಿ ಇರತಕ್ಕಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ನಿನ್ನ ದಾಸರಲ್ಲಿ ಇಷ್ಟೊಳಗೆ ನನ್ನನ್ನು ಸೇರಿಸಿಕೋ ಅಂದ್ರೆ ಜಯನಗರದೊಳಗಿದ್ದ ಒಂದು ಭಗವಂತನ ರೂಪ ನನ್ನ ಮೇಲೆ ಪ್ರೀತಿ ಮಾಡತ್ತೆ ಅಂತಿಟ್ಕೊಳ್ಳಿ ಆದರೆ ನಾನು ಬೇರೆ ಊರಿಗೂ ಮಲ್ಲೇಶ್ವರಕ್ಕೆ ಹೋದ್ರೆ ಅಲ್ಲಿರುವ ಪರಮಾತ್ಮನ ರಕ್ಷಣೆ ಬೇಕೋ ಬೇಡ ದೇವರು ಒಬ್ಬನೇ ಆದರೆ ರೂಪಗಳಂತೂ ಅನಂತ ಇವೆಯಲ್ಲ ದೇವರದು ಇಲ್ಲಿರುವ ಭಗವಂತನ ರೂಪ ನನ್ನನ್ನು ರಕ್ಷಣೆ ಮಾಡಿದಂತೆ ಅಲ್ಲಿರುವ ಪರಮಾತ್ಮನ ರೂಪವೂ ನನ್ನನ್ನು ರಕ್ಷಣೆ ಮಾಡಬೇಕಲ್ಲ ಇವತ್ತು ಒಬ್ಬ ಮಂತ್ರಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೊರಟ ಅಂದ್ರೆ ಅವರವರ ಲಿಮಿಟೇಷನ್ಸ್ವರೆಗೆ ಅಲ್ಲಲ್ಲಿ ಪೊಲೀಸರು ಬರ್ತಾರೆ ಆಮೇಲೆ ಮುಂದಿನ ಅವರಿಗೆ ಜವಾಬ್ದಾರಿ ಒಪ್ಪಿಸಿ ತಾವು ಹಿಂತಿರುತ್ತಾರೆ ಹಾಗೆ ಇಲ್ಲಿರುವಂತಹ ಪರಮಾತ್ಮನ ರೂಪಗಳಿವೆ ಇವುಗಳು ಇಲ್ಲಿವರೆಗೆ ಬರ್ತದೆ ನಾವು ಇಲ್ಲಿಂದ ಪವಾಸ ಮಾಡೋವರೆಗೆ ಆಮೇಲೆ ಮುಂದಿನ ಭಗವದ್ ರೂಪಗಳು ಎಲ್ಲ ಅಭಿನ್ನ ಅವರಿಗೆ ಕೈ ಮಾಡಿ ನಿನ್ನ ಕೈಯಲ್ಲಿ ಒಪ್ಪಿಸಿ ಜನ ಕರಕೊಂಡು ಹೋಗುವಂತೆ ಈ ದೇವರು ವಾಪಸ್ ಬರ್ತಾನೆ ಹಾಗಾದರೆ ನಮಗೇನು ಬೇಕು ನಮಗೆ ಒಬ್ಬ ಭಗವಂತನ ಅನುಗ್ರಹ ಸಾಕಾಗುವುದಿಲ್ಲ ನಾರಾಯಣ ಒಬ್ಬನೇ ಆದರೂ ಆ ನಾರಾಯಣನ ಎಲ್ಲಾ ರೂಪಗಳ ಅನುಗ್ರಹವೂ ನಮಗೆ ಬೇಕೆ ನಾವು ಭೂಮಿಯಲ್ಲಿದ್ದರೂ ಬೇಕು ಸ್ವರ್ಗದಲ್ಲಿದ್ದರೂ ಬೇಕು ನರಕದಲ್ಲಿದ್ದರೂ ಬೇಕು ಮೋಕ್ಷದಲ್ಲಿದ್ದರೂ ಬೇಕು ಇದೇ ಭೂಮಿಯಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೇವೋ ಅಲ್ಲಿ ಇರುವ ಭಗವಂತನ ಹೀಗಾಗಿ ಯಾವ ಒಬ್ಬ ದೇವರು ಇವನು ನನ್ನವನು ಅಂತ ತಿಳಿದುಕೊಂಡ್ರೆ ಉಪಯೋಗ ಇಲ್ಲ ನನಗೆ ಎಲ್ಲಾ ದೇವರು ಭಗವಂತನ ಎಲ್ಲ ರೂಪಗಳು ಕೂಡ ನನ್ನನ್ನೇ ಇವನು ನನ್ನ ನಮ್ಮವನು ಅಂತ ತಿಳಿಯಬೇಕು ಹಾಗಾದರೆ ದೇವರು ಎಷ್ಟು ಒಬ್ಬ ಅದಕ್ಕೆ ದೇವಸ್ಯ ಏಕವಚನ ಅವನ ರೂಪಗಳೆಷ್ಟು ಬಹಳ ಆ ಎಲ್ಲ ರೂಪಿಯಾದ ಭಗವಂತನು ನನಗೆ ಅನುಗ್ರಹ ಮಾಡುವುದು ಅವಶ್ಯಕ ಇದೆ ಅದಕ್ಕಾಗಿ ಬಹು ವಚನ ಅಯಂ ಇವನು ಬರೀ ನನ್ನವನಷ್ಟೇ ಅಲ್ಲ ನಮ್ಮವನು ನನ್ನ ಎಲ್ಲ ರೂಪಕ್ಕೂ ಇವನು ಬೇಕಾದವನು ಇವನು ಎಲ್ಲಿ ನಾನು ಇವನನ್ನು ರಕ್ಷಣೆ ಮಾಡಬೇಕು ಹನುಮಂತ ಭಗವಂತನಿಗೆ ನನ್ನ ಮೇಲೆ ಅನುಗ್ರಹ ಕಟಾಕ್ಷ ಇದ್ರೆ ನಾನು ಎಲ್ಲಿ ಹೋದರೂ ನನಗೆ ಅಧೈರ್ಯ ಇಲ್ಲ ಎಲ್ಲಿ ಹೋದರೂ ಧೈರ್ಯ ಇದೆ ಎಲ್ಲಿಯಾದರೂ ಪರಮಾತ್ಮ ಇದ್ದಾನೆ ಅಂತನ್ನುವಂತಹ ಒಂದು ಭಾವನೆ ನನ್ನಲ್ಲಿರುತ್ತದೆ ಅದಕ್ಕಾಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಇದಕ್ಕಾಗಿಯೇ ಪರಮಾತ್ಮನನ್ನ ವ್ಯಾಪ್ತ ಎಂಬುದಾಗಿ ತಿಳಿಯಬೇಕು ಪ್ರಹ್ಲಾದರಾಜರ ಕಥೆಯಲ್ಲಿ ಕೇಳುವುದು ಇದೆ ದೇವರು ಎಲ್ಲಿದ್ದಾನೆ ಎಲ್ಲಿಯೋ ಒಂದು ಕಡೆಗಿದ್ದಾನೆ ನನ್ನ ಮನೆಯಲ್ಲಿ ನಾನು ದೇವರು ಪೂಜೆ ಮಾಡ್ತಾ ಇದ್ದೇನೆ ಅಲ್ಲಿದ್ದಾನೆ ಬೇಕಾದ್ರೆ ಬಾ ಅಂತ ಕರ್ಕೊಂಡು ಹೋಗಲಿಲ್ಲ ಪ್ರಹ್ಲಾದರಾಜರು ನಿನ್ನೆಂತ್ರಿಯೋ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂದ್ರೆ ಇಲ್ಲೇ ಇದ್ದಾನೆ ಅಂತ ತೋರಿಸಿದ ಯಾಕೆ ಹಾಗಾದ್ರೆ ಪ್ರಹ್ಲಾದರಾಜ ಅವರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡಂತಹ ಪ್ರತಿಮೆಯನ್ನ ಪೂಜೆ ಮಾಡುವಾಗ ಮಾತ್ರ ಅಲ್ಲಿ ದೇವರಿದ್ದಾರೆ ಆ ದೇವರಷ್ಟೇ ಅವರನ್ನ ರಕ್ಷಣೆ ಮಾಡುವುದಾಗಿದ್ರೆ ಹಿರಣ್ಯ ಹೊಡೆಯಲಿಕ್ಕೆ ಬಂದ್ರೆ ಅವರು ದೇವರ ಮನೆಗೆ ಓಡಬೇಕಾಗಿತ್ತು ಓಡಲಿಲ್ಲ ಅವರು ಕಂಬದ ನಿಂತರು ಧೈರ್ಯದಿಂದ ಯಾಕೆ ಈ ಭಗವಂತನ ರೂಪವೂ ನನಗೆ ರಕ್ಷಣೆ ಮಾಡೋದೆ ಸಮುದ್ರದಲ್ಲಿ ನನ್ನನ್ನು ಎಸೆದರೆ ಅಲ್ಲಿರುವ ಪರಮಾತ್ಮನ ರೂಪವೂ ನನ್ನನ್ನು ರಕ್ಷಣೆ ಮಾಡೋದೆ ಪರ್ವತದ ಮೇಲಿಂದ ಹಾಕಿ ತಲಗೆ ಎಸೆದರೂ ಭೂಮಿಯಲ್ಲಿರುವ ಭಗವಂತನ ರೂಪ ನನ್ನನ್ನು ರಕ್ಷಣೆ ಮಾಡಲಿಕ್ಕಿದೆ ನಾನು ಒಂದು ಭಗವಂತನ ರೂಪಕ್ಕೆ ಸಂಬಂಧಪಟ್ಟವನಲ್ಲ ಇಡೀ ಜಗತ್ತಿನಲ್ಲಿ ಅಲ್ಲಲ್ಲಿ ಇರುವ ಎಲ್ಲಾ ಭಗವಂತನ ರೂಪಗಳು ನನಗೆ ರಕ್ಷಕವಾಗಿದೆ ಯಾಕೆಂದ್ರೆ ನಾನು ಗಾಯತ್ರಿ ದಪವನ್ನ ಮಾಡಿದವನೇ ಅಸುರ ಆದರೂ ನಾನು ಕಶ್ಯಪರ ವಂಶದಲ್ಲಿ ಹುಟ್ಟಿದವನು ಕಶ್ಯಪ ಗೋತ್ರದಲ್ಲಿ ಹುಟ್ಟಿದವರು ಪ್ರಹ್ಲಾದರಾಜರು ಹೀಗಾಗಿ ಅವರಿಗೂ ಕೂಡ ಗಾಯತ್ರಿ ಮಂತ್ರವನ್ನ ಜಪ ಮಾಡತಕ್ಕಂತಹ ಅಧಿಕಾರ ಉಂಟು ಮಾಡಿದಂತಹ ಮಹಾನುಭಾವರೇ ಅವರು ಅಂತಹ ಪ್ರಹ್ಲಾದರಾಜರು ನಹ ಅಯಂ ಈ ಪ್ರಹ್ಲಾದರಾಜ ನನ್ನವನಲ್ಲವರಿ ನಮ್ಮವನು ನನ್ನ ಎಲ್ಲ ರೂಪಗಳಿಗೂ ಸಂಬಂಧಪಟ್ಟವನು ಅಂತ ದೇವರು ಅನುಗ್ರಹ ಮಾಡಿದ್ದ ಹೀಗಾಗಿ ಅವರು ಎಲ್ಲಿ ಹೋದರೂ ಅವರಿಗೆ ಕಷ್ಟ ಆಗಲಿ ಆ ರೀತಿಯಾಗಿ ನಮ್ಮ ಬಗ್ಗೆ ಭಗವಂತ ಅನುಗ್ರಹವನ್ನ ಮಾಡಬೇಕು ಅಂತನ್ನುವ ಪ್ರಾರ್ಥನೆಯನ್ನ ಪರಮಾತ್ಮನಲ್ಲಿ ನಾವು ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ಪ್ರಾರ್ಥನೆ ನಾವು ತಿಳಿಯಬೇಕು ಇರುವಂತೆ ಎರಡನೆಯದಾಗಿ ರಥಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ಭಗವಂತನ ಅನುಗ್ರಹ ಎಷ್ಟು ಅವಶ್ಯಕವೋ ಆ ಅನುಗ್ರಹವಾಗಬೇಕಾಗಿದ್ರೆ ನಮಗಾಗಿ ವಾಯುದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವುದು ರೆಕಮೆಂಡೇಷನ್ ಮಾಡುವುದು ಅಷ್ಟೇ ಅಗತ್ಯವಾಗಿದೆ ದೇವರು ಸ್ವತಂತ್ರ ದೇವರು ಸರ್ವಜ್ಞನಾಗಿದ್ದಾನೆ ತನಗೆಲ್ಲವೂ ಗೊತ್ತು ಆದರೂ ವಾಯುದೇವರ ದೇವತೆಗಳ ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿ ಅವರ ದಾಸನಾಗಿ ಅವರ ಪ್ರಾರ್ಥನೆಯಂತೆ ನಾವು ಪರಮಾತ್ಮನ ಹತ್ತಿರ ಹೋದಿರ ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಇಲ್ಲದಿದ್ದರೆ ಮಾಡುವುದು ಉನ್ನತ ಪ್ರಾರ್ಥಿತ ಆಶೇಷ ಸಂಸಾಧಕ ದೊಡ್ಡವರು ಕೇಳಿದರೆ ಮಾತ್ರ ದೇವರು ಸಾಧನೆ ಮಾಡುತ್ತಾನೆ ನಾವು ನೇರವಾಗಿ ಭಗವಂತನನ್ನು ಸಂಪರ್ಕ ಮಾಡಿದರೆ ಪರಮಾರ್ಥ ಮಾಡುವುದಿಲ್ಲ ಒಬ್ಬ ಸಾಮಾನ್ಯ ಮಂತ್ರಿ ಒಬ್ಬ ಅಧಿಕಾರಿ ಮಾಡೋದಿಲ್ಲ ಸರಿಯಾದ ಕ್ರಮದ ಪ್ರಕಾರ ಪ್ರೊಸೀಜರ್ ಪ್ರಕಾರ ಬರಲಿ ಫೈಲು ಅಂತಾನೆ ಕೆಳಗಿನವರೆಲ್ಲ ಅದನ್ನ ಇವನ್ ಏನು ಬರೋದಿಲ್ಲ ಓದ್ಲಿಕ್ಕೆ ಬರೋದಿಲ್ಲ ಕೆಳಗಿನವರು ಕಳಿಸಿದ್ರೆ ಏನೋ ಮೇಲಿನವರು ಕಳಿಸಿದ್ರೆ ಆದರೆ ಅದೊಂದು ಪ್ರೊಸೀಜರ್ ಕೆಳಗಿನವರೆಲ್ಲ ಅದನ್ನ ನೋಡಿ ಬಂದಾಗ ಮಾತ್ರ ಇವನ ಮೇಲೆ ತಾನು ಸಿಗ್ನೇಚರ್ ಮಾಡುವ ಇಲ್ಲದ್ರೆ ಮಾಡುವುದಿಲ್ಲ ಹಾಗೆ ಭಗವಂತ ತನಗೆಲ್ಲ ಗೊತ್ತಿದ್ದರೂ ಕೂಡ ದೇವತೆಗಳ ವಾಯುದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಇವನು ಬಂದಾಗ ಮಾತ್ರ ಸ್ವೀಕಾರ ಮಾಡುತ್ತಾನೆ ಇಲ್ಲದಿದ್ರೆ ಮಾಡುವುದು ಅದಕ್ಕಾಗಿ ಈ ಭಾವನೆ ಇವರು ನಮ್ಮವರು ಅನ್ನುವಂತಹ ಭಾವನೆ ಪರಮಾತ್ಮನಿಗಿದ್ದಂತೆ ವಾಯುದೇವರಿಗೂ ದೇವತೆಗಳಿಗೂ ನಮ್ಮ ಬಗ್ಗೆ ಇರಲೇಬೇಕು ಅದನ್ನು ನಾನು ಇಲ್ಲಿ ಕೇಳುವುದು ವಾಯುದೇವರು ಯಾರು ಎಲ್ಲ ದೇವತೆಗಳ ತಂದೆ ನಮಗೆ ಉಪದೇಶ ಮಾಡಿದಂತಹ ಮಹಾನುಭಾವರು ಯೋ ನಹ ಧಿಯ ಪ್ರಚೋದಯ ನಮ್ಮೆಲ್ಲರಿಗೆ ತತ್ವೋಪದೇಶ ಮಾಡಿರತಕ್ಕಂತಹ ಸಚ್ಛಾಸ್ತ್ರಗಳ ಉಪದೇಶ ಮಾಡಿ ತಕ್ಕಂಥವರು ಯಾರೋ ಅಂತಹ ದೇವಸ್ಥೆ ಎಲ್ಲ ದೇವತೆಗಳ ತಂದೆಯಾದಂತಹ ವಾಯುದೇವರಿಗೆ ನಹ ವಿಷಯ ಅಯಂ ನಹ ಇತಿ ಧಿಯ ಪ್ರಚೋದ ಅವರಿಗೂ ನಮ್ಮ ಬಗ್ಗೆ ಈ ಭಾವನೆ ಬರಲಿ ಇವನು ನಮ್ಮವನು ಅನ್ನುವಂತಹ ಬುದ್ಧಿ ಅನುಗ್ರಹ ವಾಯುದೇವರು ನಮ್ಮ ಮೇಲೆ ಮಾಡುವಂತೆ ಮಾಡು ಅಂತ ದೇವರಿಗೆ ಕೇಳಿಕೊಳ್ಳರು ಮತ್ತೆ ಗಾಯತ್ರಿ ಮಂತ್ರದಲ್ಲಿ ದೇವಷ್ಟ ಸಬಿತು ಎಲ್ಲ ದೇವತೆಗಳ ತಂದೆಯಾದ ವಾಯುದೇವರಿಗೆ ನಹಾ ವಿಷಯ ನಮ್ಮ ಬಗ್ಗೆ ಅಯಂ ನಹ ಇವನು ನಮ್ಮವನು ನಮ್ಮ ಗುಂಪಿನವನು ನಮ್ಮ ದಾಸನು ಅನ್ನುವಂತಹ ಬುದ್ಧಿ ವಾಯುದೇವರಿಗೆ ನಮ್ಮ ಬಗ್ಗೆ ಬಂದು ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಸ್ವೀಕಾರ ಮಾಡುತ್ತಾನೆ ನೀನೇ ಹೇಳಿದ ನಿಯಮದ ಪ್ರಕಾರ ನಾವು ವಾಯುದೇವರಿಗೆ ಪ್ರೇರಾಗಬೇಕಾದರೆ ಅದನ್ನು ನೀನೇ ಮಾಡಬೇಕು ಉಪಾಯ ಇಲ್ಲ ಸ್ವತಂತ್ರನಾದ ತಪ್ಪಿಗೆ ನೀನೇನೇನು ಕರಾರಗಳನ್ನು ನಮಗೆ ಹಾಕ್ತೀಯೋ ಅದನ್ನು ಮಾಡಿಸುವುದು ನಿನ್ನದೇ ಜವಾಬ್ದಾರಿ ವಾಯುದೇವರಿಗೆ ಭಕ್ತರಾಗಬೇಕು ಗುರುಗಳಿಗೆ ದಾಸನಾಗಬೇಕು ಇದು ನಿನ್ನ ಕರಾರಗಳು ಆದರೆ ನಮಗದನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಹೀಗಾಗಿ ಅದನ್ನು ನೀನೇ ಪ್ರೇರಿಸು ಅಂತ ಅದನ್ನು ಭಗವಂತನಿಗೆ ನಾವು ಕೇಳಬೇಕು ನನ್ನ ಮಗನಿಗೆ ಬೇಕಾದಂತಹ ವ್ಯಕ್ತಿ ಪ್ರಿಯನಾದಂತಹ ವ್ಯಕ್ತಿ ಅಂತಂದ್ರೆ ತಂದೆ ಏನಿದ್ರೂ ಅವನ ಮೇಲೆ ವಿಶೇಷವಾಗಿ ಆಧಾರವನ್ನು ಮಾಡುತ್ತಾನೆ ಅವನಿಗೆ ಹೆಚ್ಚಿನ ಸಹಕಾರವನ್ನು ಮಾಡುತ್ತಾನೆ ಸಹಾಯವನ್ನು ಮಾಡುತ್ತಾನೆ ಹಾಗೆ ನಿನ್ನ ಮಗನ ದಾಸರಾಗುವಂತೆ ನಮ್ಮನ್ನ ಮಾಡು ಅದರಂತೆ ದೇವಸ್ಥೆ ಎಲ್ಲ ದೇವತೆಗಳಿಗೂ ಕೂಡ ನಹಾ ವಿಷಯ ಅಯಂ ನಹ ಇ ಪ್ರಚೋದಯ ನಮ್ಮ ಬಗ್ಗೆ ಇವನು ನಮ್ಮವನು ಎಂಬಂತಹ ಬುದ್ಧಿಯನ್ನ ನಮಗೆ ಕೊಡು ಅಂತ ಆ ಪರಮಾತ್ಮನಲ್ಲಿ ಈ ಎಲ್ಲರಿಗೂ ಬೇಕಾದವರಾಗುವಂತೆ ಆಗಲಿ ಅಂತನ್ನುವ ಪ್ರಾರ್ಥನೆ ಇದು ಅತ್ಯಂತ ಅಗತ್ಯವಾದದ್ದು ಧರ್ಮ ಮಾರ್ಗದಲ್ಲಿ ನಾವು ಮಾಡುವಂತಹ ಕರ್ಮ ಇದು ಎಷ್ಟು ವೈಭವದಿಂದ ಮಾಡುತ್ತೇವೆ ಎಷ್ಟು ವಿಜೃಂಭಣೆಯಿಂದ ಮಾಡುತ್ತೇವೆ ಇದ್ಯಾವುದು ಮಹತ್ವದ್ದಲ್ಲ ಅದರ ಫಲ ನಿಜವಾಗಿ ಸಿಗಬೇಕಾದದ್ದು ಭಗವಂತನಿಗೆ ಅದರಿಂದ ಎಷ್ಟು ಪ್ರೀತಿಯಾಗಿದೆ ಅದರ ಮೇಲೆ ನಮಗೆ ಫಲ ಸಿಗತ್ತೆ ಹೊತ್ತು ಖರ್ಚು ಹೆಚ್ಚು ಮಾಡಿದರೆ ವೈಭವ ಹೆಚ್ಚಿದ್ರೆ ಆಡಂಬರ ಹೆಚ್ಚಿದ್ರೆ ಫಲ ಹೆಚ್ಚು ಅಂತ ಅಜ್ಞಾನಿಗಳಾದ ಹೊರಗಿನ ನೋಟ ಮಾತ್ರ ನೋಡುವಂತಹ ಮನುಷ್ಯರ ಕಣ್ಣಿಗೆ ಮಣ್ಣೆರಚಬಹುದು ಆದರೆ ವಿಶ್ವಕಶ್ಚವಾದ ಒಳಗೂ ಹೊರಗೂ ಕಾಣುವ ನಮ್ಮ ಮನಸ್ಸಿನ ಅಂತರಾಲದೊಳಗೆ ಸನ್ನಿಹಿತರಾದ ಭಗವಂತನಿಗೆ ನಾವು ಮೋಸ ಮಾಡಲಿಕ್ಕಾಗುವುದಿಲ್ಲ ನಾವು ಎಷ್ಟು ಆಡಂಬರ ಮಾಡಿದರೂ ಮನಸ್ಸಿನೊಳಗಿನ ಭಕ್ತಿಯನ್ನ ನೋಡಿ ಪರಮಾತ್ಮ ನಮಗೆ ಫಲವನ್ನು ಕೊಡತಾನೆ ಆದ್ದರಿಂದ ಆ ಭಗವಂತನಿಗೆ ಈ ಕರ್ಮ ಇದು ಯೋಗ್ಯವಾದ ಕರ್ಮ ಇದು ನನಗೆ ಸೇರುವ ಕರ್ಮ ಅನ್ನುವಂತೆ ಅವನಿಗೆ ಅನಿಸ್ಬೇಕು ಅಂದಾಗ ಆ ಕರ್ಮ ನಿಜವಾಗಿ ಫಲಪ್ರದವಾಗುತ್ತೆ